ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದ ಮೊದಲನೆಯ ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಹದಿಮೂರನೇ ಅಧ್ಯಾಯವನ್ನು ನೋಡ್ತಾ ಇದ್ದೆವು ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ ಅಂದರೆ ಯಾವ ರೀತಿ ಆಚರಣೆ ಮಾಡಬೇಕು ಗಾಯತ್ರಿ ಜಪ ಮುಂತಾದವುಗಳನ್ನು ಎಷ್ಟೆಷ್ಟು ಮಾಡಿದರೆ ಏನೇನು ಆಗ್ತದೆ ಗೃಹಸ್ಥನು ಏನು ಮಾಡಬೇಕು ಸನ್ಯಾಸಿ ಏನು ಮಾಡಬೇಕು ಹ್ಞೂ ಎಪ್ಪತ್ತು ವರ್ಷಗಳ ನಂತರ ಬ್ರಾಹ್ಮಣ ಸನ್ಯಾಸವಂತೆ ಕೊಡಬೇಕು ಆಮೇಲೆ ಹನ್ನೆರಡು ಲಕ್ಷ ಜಪಕ್ಕಿಂತ ಕಡಿಮೆ ಗಾಯತ್ರಿ ಜಪ ಒಟ್ಟು ಇದುವರೆಗೆ ಮಾಡಿದವರನ್ನು ವೇದೋಕ್ತ ಕರ್ಮಗಳಿಗೆ ಸೇರಿಸಬಾರದು ಇತ್ಯಾದಿಗಳನ್ನು ಹೇಳ್ತಾ ಇದ್ದರು ಹಾಗೆಯೇ ಮುಂದೆ ವಿಪರೀತಾರ್ಥ ಭೋಗೇನ ರಾಗಏವ ಹಿಜಾಯತೆ ಅಂದರೆ ಧರ್ಮದಿಂದ ಸಂಪಾದಿಸಿದ ಅರ್ಥ ಏನಿದೆ ಹಣ ಸಂಪತ್ತು ವಸ್ತುಗಳು ಧರ್ಮ ಮಾರ್ಗದಲ್ಲಿ ಸಂಪಾದಿಸಿದ್ದು ನ್ಯಾಯಮಾರ್ಗದಲ್ಲಿ ಸಂಪಾದಿಸಿದ್ದು ಅದನ್ನು ಅದನ್ನು ಅನುಭವಿಸಿದರೆ ವೈರಾಗ್ಯ ಉಂಟಾಗ್ತದೆ ಅದರ ವಿರುದ್ಧವಾದಂತಹ ಸಂಪಾದನೆ ಏನಿದೆ ಅನ್ಯಾಯದಲ್ಲಿ ಸಂಪಾದನೆ ಮಾಡಿದಿದ್ದರೆ ಧರ್ಮ ಮಾರ್ಗವನ್ನು ಬಿಟ್ಟು ಸಂಪಾದನೆ ಮಾಡಿದಂತಹ ಏನು ದ್ರವ್ಯಗಳಿದೆ ವಸ್ತುಗಳು ಹಣಗಳು ಹಣ ಎಲ್ಲ ಇದೆ ಉಪಭೋಗ ಮಾಡಿದರೆ ಅದನ್ನು ವಿನಿಯೋಗ ಮಾಡಿದರೆ ಅಥವಾ ಅನುಭವಿಸಿದರೆ ಆವಾಗ ಮತ್ತಷ್ಟು ರಾಗವೇ ಅಂದರೆ ಆಸಕ್ತಿಯೇ ವೈರಾಗ್ಯ ಭಾವ ಬರುವುದಿಲ್ಲ ಇಷ್ಟು ಸಾಕು ಅಂತೇಳಿ ಅನಿಸೋದಿಲ್ಲ ಧರ್ಮಶ್ಚವಿಧಃ ಪ್ರೋಕ್ತೋ ದ್ರವ್ಯ ದೇಹದ್ವಯೇನ ಅಂದ್ರೆ ಧರ್ಮ ಎರಡು ವಿಧವಾದ್ದು ಅಂತೇಳಿ ಹೇಳಲ್ಪಟ್ಟಿದೆ ಧರ್ಮ ಚ ದ್ವಿಧ ಪ್ರೋಕ್ತ ದ್ರವ್ಯ ದೇಹದ್ವಯೇನ ಚ ದ್ರವ್ಯದಿಂದ ಆಗುವಂತಹ ಧರ್ಮ ಅಂದರೆ ಉದಾಹರಣೆಗೆ ನಮ್ಮ ಹತ್ರ ವಸ್ತುಗಳು ದ್ರವ್ಯ ಅಂತ ಹೇಳಿದರೆ ಅದು ಹಣ ಇರ್ಬೋದು ಅಥವಾ ಇತರ ಥರ ಯಾವುದೇ ವಸ್ತುಗಳಿರ್ಬೋದು ಅವುಗಳನ್ನು ಉಪಯೋಗಿಸಿ ನಾವು ಮಾಡುವಂತಹ ಧರ್ಮ ಕಾರ್ಯಗಳು ಹ್ಞೂ ಯಾವುದಿದೆ ಅದನ್ನು ಖರ್ಚು ಮಾಡಿ ಇರ್ಬೋದು ಅಥವಾ ಅದನ್ನು ಉಪಯೋಗಿಸಿ ವಸ್ತುಗಳನ್ನು ಹವಿಸ್ಸುಗಳನ್ನು ಅಥವಾ ಮುಂತಾದ ವಸ್ತುಗಳನ್ನು ಅದಾಗೆ ಹಣ ಹ್ಞೂ ಇದನ್ನು ವಿನಿಯೋಗಿಸಿ ಧರ್ಮ ಕಾರ್ಯವನ್ನು ದಾನ ಇತ್ಯಾದಿಗಳನ್ನೆಲ್ಲ ಮಾಡುವಂಥದ್ದು ಅದೊಂದು ರೀತಿಯ ಧರ್ಮ ಇನ್ನೊಂದು ದೇಹ ಶರೀರದಿಂದ ಮಾಡುವಂಥದ್ದು ಧರ್ಮದ ಆಚರಣೆ ಹ್ಞೂ ಅಂದರೆ ಕಾಯಿಕ ಧರ್ಮ ಅಂತೇಳಿ ಹೇಳ್ಬೋದು ಕಾಯದಿಂದ ಹ್ಞೂ ಮಾಡುವಂಥದ್ದು ಇನ್ನೊಂದು ಶರೀರದಿಂದ ಅಂತೇಳಿ ಹೇಳಿದರೆ ಅದರಲ್ಲಿ ಮೂರು ರೀತಿಯಲ್ಲಿ ಬರ್ಬೋದು ಮತ್ತು ಮ ಪುನಃ ಅಂದರೆ ಶರೀರದಿಂದ ಮಾಡತಕ್ಕಂಥ ಧರ್ಮಾಚರಣೆ ಅಂತೇಳಿದರೆ ಕಾಯಿಕ ವಾಚಿಕ ಮಾನಸಿಕ ಅಂಥೇಳಿ ಮನಸ್ಸಿನಿಂದ ಧರ್ಮ ಚಿಂತನೆ ಅಧರ್ಮವನ್ನು ಚಿಂತನೆಯನ್ನು ಬಿಡುವಂಥದ್ದು ವಾಚಿಕ ಅಂತೇಳಿದರೆ ಮಾತಿನಲ್ಲಿ ಕೂಡ ಧರ್ಮದ ಬಗ್ಗೆ ಹೆಚ್ಚು ಅಧರ್ಮದ ಬಗ್ಗೆ ಕಡಿಮೆ ಮಾತಾಡುವಂಥದ್ದು ಅಧರ್ಮದ ಬಗ್ಗೆ ಮಾತಾಡದೆ ಇರತಕ್ಕಂಥದ್ದು ಅಸತ್ಯವನ್ನು ಹೇಳದೇ ಇರತಕ್ಕಂಥದ್ದು ಧರ್ಮ ವಿರುದ್ಧವಾದ ಮಾತುಗಳನ್ನು ಆಡದೇ ಅದು ವಾಚಿಕವಾದಂಥ ಧರ್ಮ ಆಗ್ತದೆ ಕಾಯಿಕ ವಾಚಿಕ ಮಾನಸಿಕ ಕಾಯಿಕ ಅಂತೇಳಿದರೆ ಶರೀರ ಕಾಯ ಅಂತೇಳಿದರೆ ಶರೀರದಿಂದ ಆಚರಣೆ ಮಾಡುವಂಥದ್ರೆ ಕರ್ಮೇಂದ್ರಿಯಗಳ ಮೂಲಕವಾಗಿ ವಾಕ್ ಪಾಣಿ ಪಾದ ಪಾಯು ಅಥವಾ ಗುದ ಮತ್ತು ಉಪಸ್ಥ ಅಥವಾ ಲಿಂಗ ಈ ಐದು ಕರ್ಮೇಂದ್ರಿಯಾವುದಿದೆ ವಾಕ್ ಅಂದರೆ ಮಾತು ಪಾಣಿ ಅಂದರೆ ಹಸ್ತ ಕೈ ಪಾದ ಅಂದರೆ ಕಾಲು ವಾಕ್ಪಾಣಿ ಪಾದ ಪಾಯು ಅಥವಾ ಗುದದ್ ದ್ವಾರ ಉಪಸ್ಥ ಅಥವಾ ಲಿಂಗ ಗುಹ್ಯ ಅಂತೇಳಿ ಹೇಳ್ತೇವೆ ಇವುಗಳ ಐದರಿಂದ ಈ ಪಂಚಕರ್ಮೇಂದ್ರಿಯಗಳ ಮೂಲಕ ಮಾಡತಕ್ಕಂತಹ ಯಾವ ಆಚರಣೆಗಳಿದೆ ಅದು ಕಾಯಿಕ ಧರ್ಮ ಆಗ್ತದೆ ಅದನ್ನು ಧರ್ಮ ಮಾರ್ಗದಲ್ಲಿ ವಿನಿಯೋಗಿಸಿದರೆ ಈ ಐದನ್ನು ಆವಾಗ ಅದು ಶರೀರದಿಂದ ಮಾಡತಕ್ಕಂಥ ಧರ್ಮ ಆಮೇಲೆ ಮಾತಿನಿಂದ ಮತ್ತು ಮನಸ್ಸಿನಿಂದ ಧರ್ಮ ಇದು ಒಂದು ರೀತಿಯದಾದರೆ ಇನ್ನೊಂದು ದ್ರವ್ಯಾದಿಗಳಿಂದ ಮಾಡತಕ್ಕಂಥ ಧರ್ಮ ಧನಕನಕಾದಿಗಳಿಂದ ಹಾಗೆ ಹವಿಸು ಯಜ್ಞ ಯಜ್ಞ ಮಾಡುವಂಥದ್ದು ತುಪ್ಪ ಹಾ ಅಥವಾ ಬೇರೆ ಬೇರೆ ಹವಿಸುಗಳು ಪದಾರ್ಥಗಳಿಂದ ಉಪಯೋಗಿಸಿ ಮಾಡುವಂತಹ ಯಜ್ಞಾದಿಗಳು ಅಥವಾ ಅದನ್ನು ದಾನ ಮಾಡುವಂಥದ್ದು ಯಾವುದೇ ಒಂದು ವಸ್ತುಗಳನ್ನ ಇನ್ನೊಬ್ಬರಿಗೆ ಕೊಟ್ಟು ಅದು ಧರ್ಮ ಆಚರಣೆ ಹೀಗೆ ಎರಡು ರೀತಿಯ ಧರ್ಮ ಇದೆ ಒಂದು ವಸ್ತುಗಳಿಂದ ಅಥವಾ ಹಣ ಸಂಪತ್ತಿನಿಂದ ಹಣದಿಂದ ಮಾಡತಕ್ಕಂಥ ಧರ್ಮ ಇನ್ನೊಂದು ಶರೀರ ಅಂದರೆ ಕಾಯಕ ವಾಚಿಕ ಮಾನಸಿಕವಾದಂತಹ ಧರ್ಮ ಹೀಗೆ ಶರೀರ ಧರ್ಮ ಶರೀರದಿಂದ ಧರ್ಮ ಮತ್ತು ವಸ್ತುವಿನಿಂದ ಅಥವಾ ಸಂಪತ್ತಿನಿಂದ ಧರ್ಮಾಚರಣೆ ಹೀಗೆ ಎರಡು ರೀತಿ ಅಂತೇಳಿ ಹೇಳ್ತಾರೆ ದ್ರವ್ಯಂ ಇಜ್ಯಾಧಿ ರೂಪ ಸ್ಯಾತ್ ತೀರ್ಥಸ್ನಾದಿಕ ದೈಹಿಕಂ ದ್ರವ ದ್ರವ್ಯಂ ಇಜ್ಯಾದಿರೂಪ್ಯಾತ್ ತೀರ್ಥಸ್ನಾನಾದಿ ದೈಹಿಕಂ ನೋಡಿ ಇಲ್ಲಿ ಹೇಳ್ತಾರೆ ಮುಂದೆ ಅದನ್ನು ದ್ರವ್ಯ ಧರ್ಮ ಅಥವಾ ದ್ರವ್ಯಯ್ಞ ಅಂತ ಹೇಳಿದರೆ ಏನು ಇಜ್ಯಾದಿರೂಪ ಸ್ಯಾತ್ ಯಜ್ಞ ಯಾಗ ಮುಂತಾದವಂಥದ್ದು ಇದು ದ್ರವ್ಯದಿಂದ ಆಗುವಂಥದ್ದು ಧರ್ಮ ಈಗಾಗಲೇ ನಾನು ಹೇಳಿದೆ ತೀರ್ಥಸ್ನಾನಾದಿ ದೈಹಿಕಂ ಹ್ಞೂ ತೀರ್ಥಸ್ನಾನ ಮತ್ತು ಅದು ಶರೀರದಿಂದ ಆಗತಕ್ಕಂಥ ಧರ್ಮ ಹ್ಞೂ ತೀರ್ಥಸ್ನಾನ ಮಾಡಿದರೆ ಶರೀರದಿಂದ ಧರ್ಮಾಚರಣೆ ಮಾಡಿದಾಗ ಆಯಿತು ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿದರೆ ಧರ್ಮೇಣ ಧನಮಾಪ್ನೋತಿ ತಪಸಾ ದಿವ್ಯರೂಪತಾಂ ಧರ್ಮದಿಂದ ಧನವು ಲಭಿಸ್ತದೆ ಹ್ಞೂ ಹೇಗೆ ನಾವು ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಧನ ಆಪ್ನೋತಿ ಧನಾಧರ್ಮಂ ತತಃ ಸುಖಂ ಅಂತೇಳಿ ಅಂದರೆ ಆ ಸುಭಾಷಿತದಲ್ಲಿ ಏನು ಹೇಳ್ತಾರೆ ವಿದ್ಯಾ ದದಾತಿ ವಿನಯಂ ವಿದ್ಯ, ಸದ್ವಿದ್ಯೆ ಸರಿಯಾದ ವಿದ್ಯೆ ಯಾವುದಿದೆ ಅದು ವಿನಯವನ್ನು ಉಂಟು ಮಾಡ್ತದೆ ಆ ವಿದ್ಯೆಯನ್ನು ಕಲ್ತಂದು ಆ ಉಳ್ಳವನಲ್ಲಿ ಹಾಗಾಗಿ ಒಬ್ಬ ವಿನಯಶೀಲನಾಗಿದ್ದರೆ ಅವನಲ್ಲಿ ವಿದ್ಯೆ ಸರಿಯಾದ ವಿದ್ಯೆ ಇದೆ ಅಂತೇಳಿ ಅರ್ಥ ಹಾಗಾಗಿ ವಿದ್ಯೆಗೆ ವಿನಯವೇ ಭೂಷಣ ಹಾಂ ವಿನೀತತೆ ವಿನಯಶಾಲಿ ಹೇಗಿರ್ತಕ್ಕಂಥ ವಿನಯಶೀಲತ್ವ ಅದೊಂದು ವಿದ್ಯಾವಂತನ ಗುಣ ಅಂದರೆ ತುಂಬಿದ ಕೊಡರು ತುಳುಕದು ಅಂತ ಹೇಳ್ತಾರೆ ಅರ್ಧ ತುಂಬಿದ್ದು ಹೆಚ್ಚು ಬಡಬಡಾಯಿಸ್ತದೆ ಏನೇನು ಒಟ ಉಟ್ ಒಟ ಹುಟ್ಟುತ್ತಾ ಹೇಳ್ತಾರೆ ಕೆಲವರು ಕೆಲವರು ಗೊತ್ತಿದ್ದು ಸುಮ್ಮನೆ ಮೌನಂ ಪಂಡಿತ ಲಕ್ಷಣಂ ಅಂತೇಳಿ ಹಾಂ ಹಾಗೆ ಕೆ ಅಂದರೆ ಕೆಲವರತ್ತ ನೀವು ಒಂದು ಗಮನಿಸಿರ್ಬೋದು ಯಾವುದೋ ದೊಡ್ಡ ದೊಡ್ಡ ಪೇಟೆಗಳಿಗೆ ಹೋದರೆ ಸಿಟಿಗಳಿಗೆ ನಗರಗಳಿಗೆ ದಾರಿ ಏನೋ ಕೇಳ್ತೇವೆ ಗೊತ್ತಿಲ್ಲದವ್ರು ಕೇಳ್ತಾರೆ ದಾರಿ ಆಗ ಈ ಪ್ರಶ್ನೆ ಕೇಳಿಸ್ಕೊಂಡವನು ಕೂಡ ಅವನಿಗೆ ಗೊತ್ತಿಲ್ಲದಿದ್ದರೂ ಯಾವುದೋ ಒಂದು ಕಡೆ ತೋರಿಸ್ತಾನೆ ಇಲ್ಲಿ ಹೋಗಿ ಅಂಥೇಳಿ ಗೊತ್ತಿಲ್ಲ ಅಂತ ಹೇಳೋದಿಲ್ಲ ನನಗೆ ಅದು ತುಂಬಿದ ಕೊಡ ತುಳುಕೋದು ಅಂತ ಹೇಳಿದ ಹಾಗೆ ಅಂದರೆ ತುಂಬದ ಕೊಡ ತುಳುಕ್ತದೆ ಅಂದರೆ ಕೊಡದಲ್ಲಿ ತುಂಬ ನೀರಿದ್ದರೆ ಅದು ಹೆಚ್ಚು ಅಲ್ಲಾಡೋದಿಲ್ಲ ಅರ್ಧ ತುಂಬಿದರೆ ಅದು ಅಲ್ಲಾಡ್ತಾಯಿರ್ತದೆ ನೀರು ಅಂತೇಳಿ ಹಾಗೆ ಗೊತ್ತಿಲ್ಲದಿದ್ದರೂ ಏನೋ ಒಂದು ಹೇಳುವಂಥದ್ದು ಅಬದ್ಧೋವ ಸುಬದ್ಧೋವ ಕುಂತಿ ಪುತ್ರೋ ವಿನಾಯಕ ಅಂತ ಒಬ್ಬ ಹೇಳಿದಾನಂತೆ ಒಂದು ಸಭೆಯಲ್ಲಿ ಪ್ರಶ್ನೆ ಕೇಳಿದ್ರಂತೆ ಹಾಂ ವಿದ್ಯನಿರ್ತಕ್ಕಂಥ ಸಭೆ ಕುಂತಿಯ ಮಗ ಯಾರು ಅಂತೇಳಿ ಅದಕ್ಕೆ ಇವನು ಎದ್ದು ನಿಂತು ದೊಡ್ಡದಾಗಿ ಗಟ್ಟಿಯಾಗಿ ನಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಹೇಳುವುದನ್ನುಷ್ಟು ಗಟ್ಟಿಯಾಗಿ ಹೇಳಿಬಿಡ್ಬೇಕು ಅಂತೇಳಿ ಒಂದು ಸಿದ್ಧಾಂತ ಕೆಲವರದ್ದು ಹಾಂ ತಪ್ಪಾಗಲಿ ಸರಿಯಾಗಲಿ ಹಾಗೆ ಅಬದ್ಧೋವಾ ಸುಬದ್ಧೋವಾ ಕುಂತಿ ಪುತ್ರೋ ವಿನಾಯಕ ಅಂತ ಹೇಳಿಬಿಟ್ಟಂತೆ ಅಬದ್ಧವೋ ಸುಬದ್ಧವೋ ಗೊತ್ತಿಲ್ಲ ಹಾಂ ಅಂತೂ ಕುಂತಿಯ ಮಗ ವಿನಾಯಕ ಅಂತೇಳಿ ಹೇಳಿಬಿಟ್ಟ ಅವನು ಅಂದರೆ ಆಗ ಎಂದೆಂದ ಪಂಡಿತರಿಗೂ ಕೂಡ ಅಷ್ಟು ಗಟ್ಟಿಯಾಗಿ ಹೇಳಿ ಹೌದಾ ಅಂತೇಳಿ ಒಂದು ಆಲೋಚನೆ ಬರಬೇಕು ತಲೆಯಲ್ಲಿ ಹಾಂ ಅಷ್ಟು ಧೈರ್ಯವಾಗಿ ಹೇಳಿದ್ದಾನಲ್ಲ ಅವನು ಅವನ ವಿಶ್ವಾಸ ಅಷ್ಟಿದೆ ಅಂತೇಳಿ ಹೇಳುವಾಗ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ ಇರ್ಬೋದು ಇದು ಕೂಡ ಯಾವುದಾದ್ರೂ ಕಥೆಯಲ್ಲಿ ಇರ್ಬೋದು ಅಂಥೇಳಿ ಆದರೆ ಆ ರೀತಿ ಹೇಳುವುದಕ್ಕೆ ಅದನ್ನು ಎರಡು ರೀತಿ ನಾವು ಒಂದು ತಪ್ಪಾಗಲಿ ಸರಿಯಾಗಲಿ ಅದನ್ನು ನಾವು ಹೇಳಿದರೆ ಆಗ ಅದು ತಪ್ಪೋ ಸರಿಯೋ ಅಂತ ಗೊತ್ತಾಗ್ತದೆ ಬಾಕಿದವರು ಎದುರು ಹೇಳೋದೇ ನಮ್ಮ ತಪ್ಪಾದ ಜ್ಞಾನ ತಿಳುವಳಿಕೆ ಏನಿದೆ ಅದು ಹಾಗೆ ಉಳ್ಕೊಂಡು ಬಿಡ್ತದೆ ಈಗ ಪ್ರಶ್ನೆ ಕೇಳುವಾಗ ಉದಾಹರಣೆಗೆ ಸಭೆಯಲ್ಲಿ ನಮಗೆ ತಿಳಿಯದಿರತಕ್ಕಂಥದನ್ನು ಅದು ಕ್ಷುಲ್ಲಕ ಅಂತೇಳಿ ನಾವು ಗ್ರಹಿಸಿ ಕೇಳೋದೇ ಬಿಟ್ಟರೆ ಪ್ರಶ್ನೆ ಸಂದೇಹವನ್ನು ಆವಾಗ ಅದು ನಮ್ಮ ಸಂದೇಹವಾಗಿ ಉಳ್ಕೊಳ್ತದೆ ಅದಕ್ಕೆ ಪರಿಹಾರ ಆಗೋದಿಲ್ಲ ಹಾಗೆ ಬಾಕಿದವರಿಗೂ ಆ ಸಂದೇಹ ಇರ್ಬೋದು ಹಾಗಾಗಿ ಅಲ್ಲಿ ನಾವು ಅನ್ಯತಾ ಭಾವಿಸದೆ ಪ್ರಶ್ನೆ ಮಾಡಿದಷ್ಟು ನಮ್ಮ ಸಂದೇಹಗಳನ್ನು ಕೇಳಿ ನಿವೃತ್ತಿ ಮಾಡಿಕೊಂಡಷ್ಟು ನಮ್ಮ ಜ್ಞಾನ ವೃದ್ಧಿ ನಮಗೆ ಪ್ರಯೋಜನ ಆಗ್ತದೆ ನಾವು ಸಾಧನೆಯಲ್ಲಿ ಮುಂದುವರಿತೇವೆ ಹಾಗೆಯೇ ಇಲ್ಲಿ ನಾವು ಏನು ಹೇಳ್ತಾಯಿದ್ದೇವೆ ಈಗ ತೀರ್ಥಸ್ನಾನ ಶರೀರದಿಂದ ಆಗತಕ್ಕಂಥ ಧರ್ಮ ಅಂಥೇಳಿ ಧರ್ಮದಿಂದ ಧನವು ಲಭಿಸ್ತದೆ ಅಂತೇಳಿ ಹೇಳಿದ್ದು ಹಾಗೆ ವಿದ್ಯಾ ದದಾತಿ ವಿನಯಂ ಅಂದರೆ ವಿನಯಶೀಲನಾದಂಥವನೇ ವಿದ್ಯಾವಂತ ಅಂಥೇಳಿ ನಿಜವಾಗಿ ಅದು ವಿದ್ಯೆಯ ಲಕ್ಷಣ ಹ್ಞೂ ವಿದ್ಯೆಯುಳ್ಳವನ ಮುಖವು ಏನು ಮುದ್ದು ಬರುವಂತಿಕ್ಕು ಸರ್ವಜ್ಞ ಕೂಡ ಹೇಳಿದ್ದಾನೆ ವಿದ್ಯೆ ಇರದವನ ಮುಖವು ಹಾಳೂರ ಹದಿನಂತಿಕ್ಕೂ ಸರ್ವಜ್ಞ ಅಂಥೇಳಿ ಅಂದರೆ ಒಬ್ಬನಲ್ಲಿ ವಿದ್ಯೆ ಇದೆಯೇ ಇಲ್ಲವೋ ಅಂತೇಳಿ ಅವನ ಮುಖ ನೋಡಿದರೆ ಗೊತ್ತಾಗ್ತದೆ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಮುಖವು ಮನಸ್ಸಿನ ಕೈಗನ್ನಡಿ ಅಂತೇಳಿ ಹ್ಞೂ ಮುಖ ನೋಡಿದರೆ ಗೊತ್ತಾಗ್ತದೆ ವಿದ್ಯೆ ಅಂತೇಳಿ ಹೇಳಿದರೆ ಏನು ಅಕ್ಷರಾಭ್ಯಾಸವೇ ಆಗಬೇಕಾಗಿಲ್ಲ ನಿಜವಾಗಿ ವಿದ್ಯೆ ಅಂತೇಳಿದ್ರೆ ಏನು ಬುದ್ಧಿ ಹ್ಞೂ ನಾವೇನೂ ರೂಢಿಯಲ್ಲಿ ಹೇಳ್ತೇವೆ ಅವನಿಗೆ ಬುದ್ಧಿ ಇದೆಯಾ ಅಂಥೇಳಿ ಅಂದರೆ ವಿದ್ಯೆ ಇದ್ದವರಿಗೆಲ್ಲ ಈಗಿನ ನಮ್ಮ ಸಾಕ್ಷರತೆ ಏನಿದೆ ಅಕ್ಷರಜ್ಞಾನ ಹ್ಞೂ ಅಥವಾ ಪುಸ್ತಕ ಜ್ಞಾನ ಏನಿದೆ ಅದು ಬುದ್ಧಿ ಸರಿ ಇದೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ ಆದರೆ ನಿಜವಾಗಿ ಸರಿಯಾದ ಬುದ್ಧಿ ಇರುವವನಿಗೆ ಅವನಿಗೆ ಸರಿಯಾದ ವಿದ್ಯೆ ಇದೆ ಸರಿಯಾದ ಜ್ಞಾನ ತಿಳಿವಳಿಕೆ ಇದೆ ಅಂಥೇಳಿ ಅರ್ಥ ಹಾಗಾಗಿ ವಿದ್ಯೆ ಅಂತೇಳಿದರೆ ವಿನಯಶೀಲತೆ ಇದ್ದವನಿಗೆ ವಿದ್ಯೆ ಇದೆ ಹ್ಞೂ ಹಾಗೆ ಇನ್ನಷ್ಟು ವಿದ್ಯೆ ಕೂಡ ಬರ್ತದೆ ವಿನಯ ಇಲ್ಲದಿದ್ದರೆ ನನಗೆ ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಡ್ರೆ ನಾವು ಕಲೀಲಿಕ್ಕೆ ಆಗೋದಿಲ್ಲ ಯಾವುದನ್ನು ಕೂಡ ನನಗೆ ಯಾವಾಗ ಇನ್ನೂ ಎಷ್ಟೋ ಗೊತ್ತು ತಿಳಿಲಿ ತಿಳಿಲಿಕ್ಕೆ ಕಲೀಲಿಕ್ಕೆ ಬಾಕಿ ಇದೆ ಅನಂತವಾಗಿದೆ ಜ್ಞಾನ ವಿದ್ಯೆ ಅನ್ನತಕ್ಕಂಥದ್ದು ಎನ್ನುವ ಭಾವನೆ ಇದ್ರೆ ಮಾತ್ರ ನಮಗೆ ಹಂಸಕ್ಷೀರ ನ್ಯಾಯದಂತೆ ಲೋಕದ ಎಲ್ಲೆಡೆಗಳಿಂದ ನಾನೋ ಭದ್ರಾಹ ಕೃತವೋ ಎಂದು ವಿಶ್ವತಃ ಎನ್ನತಕ್ಕಂಥ ಋಗ್ವೇದವಾಕ್ಯದಂತೆ ವಿಶ್ವದ ಎಲ್ಲೆಡೆಯಿಂದ ಸದ್ವಿಚಾರಗಳು ನಮ್ಮ ಹತ್ರ ಹರಿದು ಬರ್ತಾ ಇರ್ತದೆ ನಾವು ಹೆಚ್ಚು ಕಲಿತಾ ಹೋಗ್ತೇವೆ ಹಾಗಾಗಿ ವಿದ್ಯೆಗೆ ವಿನಯವೇ ಭೂಷಣ ಅಲಂಕಾರ ಆಮೇಲೆ ವಿದ್ಯಾದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಮು ವಿನಯದಿಂದ ಏನಾಗ್ತದೆ ಅವನಿಗೆ ಒಂದು ಪಾತ್ರತೆ ಅಂದರೆ ಯೋಗ್ಯತೆ ಬರ್ತದೆ ಹ್ಞೂ ವಿನಯಶೀಲನಾಗಿದ್ದರೆ ಅವನನ್ನು ಅವನೇ ಮೊದಲು ಈಗ ಉದಾಹರಣೆಗೆ ರಾಮ ಅವನೇ ಏನು ಪೂರ್ವಭಾಷಿ ಅಂತ ಹೇಳ್ತಾರೆ ಅಂದರೆ ಮೊದಲೇ ಅವನೇ ಮಾತಾಡಿಸೋನು ಯಾರನ್ನಾದರೂ ಅದು ವಿನಯಶೀಲತೆ ಒಂದು ಲಕ್ಷಣ ಕೆಲವರು ಯಾರಾದ್ರೂ ಪರಿಚಯದವರು ಸಿಕ್ಕಿದರೆ ಹೀಗೆ ತಿರುಗಿಸಿ ಆ ನೋಡ್ತಾ ಇರ್ತಾರೆ ಅವನೇ ನನ್ನನ್ನು ಬಂದು ಮಾತಾಡಿಸಲಿ ಅಥವಾ ನನಗೆ ನಮಸ್ಕಾರ ಮಾಡಲಿ ಅಂತೇಳಿ ಅದು ಅವನ ದೊಡ್ಡಸ್ತಿಗೆ ಏನು ತೋರಿಸೋದಿಲ್ಲ ಅವನ ಸಣ್ಣತನವನ್ನು ತೋರಿಸ್ತದೆ ಹ್ಞೂ ಅದೇ ಇನ್ಕಲವರು ರಾಮನ ಆದರ್ಶದ ನಡವ ನಡವಳಿಕೆಯನ್ನು ಪೂರ್ವಭಾಷೆ ಅವನೇ ಮೊದಲು ಮಾತಾಡಿಸೋದು ಇನ್ನೊಬ್ಬರನ್ನು ಅವನು ಇನ್ನೊಬ್ಬರನ್ನು ನಮಸ್ಕಾರ ಮಾಡುವಂಥದ್ದು ಹ್ಞೂ ಇನ್ನೊಬ್ಬರನ್ನು ಗುರುತಿಸುವಂಥದ್ದು ಹ್ಞೂ ಇದು ಇದು ದೊಡ್ಡತನ ಹ್ಞೂ ಹೃದಯ ವೈಶಾಲ್ಯ ಅಥವಾ ಉದಾರ ಚರಿತಾನ ಅಂತೂ ವಸುಧಾಏವ ಕುಟುಂಬಕಮ್ ಎಂದ ಹಾಗೆ ಕುಟುಂಬ ಈ ಪ್ರಪಂಚವೇ ಕುಟುಂಬ ವಸುಧೆ ಭೂಮಿಯೇ ಹ್ಞೂ ವಸು ಅಂದರೆ ಐಶ್ವರ್ಯ ಅದನ್ನು ಧರಿಸಿರ್ತಕ್ಕಂಥದ್ದು ವಸುದೆ ಭೂಮಿ ಭೂಮಿಯೊಳಗಡೆ ಅನೇಕ ಖನಿಜಲವಾಣಗಳು ಚಿನ್ನ ಬೆಳ್ಳಿ ವಜ್ರ ಎಲ್ಲ ಕೂಡ ಇದೆ ವಸುಂಧರೆ ಯಾವುದು ಸಮುದ್ರ ಹ್ಞೂ ರತ್ನಾಕಾರ ರತ್ನಗರ್ಭ ಸಮುದ್ರ ಭೂಮಿಗೆ ಹೇಳುವಂಥದ್ದು ರತ್ನಾಕಾರ ಯಾವುದು ಸಮುದ್ರ ಸಮುದ್ರ ರತ್ನಗಳ ಆಕಾರ ಹೀಗೆ ನಾವು ಧರ್ಮದಿಂದ ಧನವು ಲಭಿಸ್ತದೆ ಅಂತೇಳಿ ಹೇಳಿದ್ದು ಇಲ್ಲಿ ವಿದ್ಯೆಯಿಂದ ಏನಾಗ್ತದೆ ವಿದ್ಯಾದದ ಅತಿ ವಿನಯಂ ವಿದ್ಯೆಯು ವಿನಯವನ್ನು ಕೊಡ್ತದೆ ಸರಿಯಾದ ವಿದ್ಯೆ ವಿನಯಾದಾತಿ ಪಾತ್ರತಾಮ್ ವಿನಯದಿಂದ ಪಾತ್ರತ ಪಾತ್ರತೆ ಯೋಗ್ಯತೆ ಬರ್ತದೆ ಎಲ್ಲರೂ ಕೂಡ ಅವನನ್ನು ಯೋಗ್ಯ ವ್ಯಕ್ತಿ ಅಂತ ತಿಳಿತಾರೆ ಅವನಿಗೆ ಗೌರವ ಕೊಡ್ತಾರೆ ಪೂರ್ವಭಾಷೆಯಾಗಿರಬೇಕು ಅದು ವಿನಯದ ಒಂದು ಲಕ್ಷಣ ನಾವು ಪರಿಚಯ ಕಂಡಾಗ ದೂರದಿಂದ ದೂರದಿಂದ ಕಂಡಾಗಲೇ ನಾವೇ ಹೋಗಿ ಮಾತಾಡಿಸ್ಬೇಕು ಆವಾಗ ಆಗತಕ್ಕಂಥ ಒಂದು ಆ ಒಂದು ಭಾವ ಅದು ಅತ್ಯಂತ ವಿಶೇಷವಾದದ್ದು ಪಾತ್ರತ್ವಾತ ಧನ ಆಪ್ನೋತಿ ಅಂದರೆ ಈ ಯೋಗ್ಯತೆಯಿಂದಾಗಿ ಅವನಿಗೆ ಸಂಪತ್ತು ಬರ್ತದೆ ತಾನಾಗಿಯೇ ಬಯಸಿ ಅಲ್ಲ ಸಂಪತ್ತನ್ನು ಬಯಸಿ ಮಾಡಬೇಕಾಗಿಲ್ಲ ಅವನ ಯೋಗ್ಯತೆಯಿಂದಾಗಿ ಅವನ ಕಡೆಗೆ ಸಂಪತ್ತು ತಾನಾಗಿಯೇ ಬರ್ತದೆ ಧನಾಧರ್ಮಂ ಅಂತಹ ಧನ ಸಂಪತ್ತು ಏನಿದೆ ಅದರಿಂದ ಧರ್ಮ ಆಚರಣೆ ಮಾಡಲಿಕ್ಕೆ ಆಗ್ತದೆ ಅದನ್ನು ಧರ್ಮ ಮಾರ್ಗದಲ್ಲಿ ಸದ್ವಿನಿಯೋಗ ಮಾಡಬೇಕು ದಾನಾದಿಗಳನ್ನು ಮಾಡ್ಬೋದು ಧರ್ಮ ಕಾರ್ಯಗಳನ್ನು ಮಾಡ್ಬೋದು ಅದನ್ನು ಸದ್ವಿನಿಯೋಗ ಆಗಬೇಕದು ಲೋಕಹಿತಕ್ಕಾಗಿ ಲೋಕ ಮಾರಕವಾಗಿ ಇರಬಾರ್ದು ಅದು ಎಲ್ರಿಗೂ ಕೆಲಸಗಳನ್ನು ಮಾಡಬೇಕು ಆ ಹಣವನ್ನು ವಿನಿಯೋಗ ಮಾಡಿ ಸ್ವಂತಕ್ಕೂ ಹಾಗೆ ಸಮಾಜಕ್ಕೂ ಎಲ್ಲದಕ್ಕೂ ಒಳ್ಳೆಯದಾಗುವಂಥ ರೀತಿಯ ಕೆಲಸ ಧನಾ ಧರ್ಮಂ ತಥಾ ಸುಖಂ ಧನದಿಂದ ಸ ಧರ್ಮ ಧರ್ಮದಿಂದ ಏನಾಗ್ತದೆ ಸುಖ ಸಿಗ್ತದೆ ವ್ಯಾಸರು ಹೇಳಿದ್ದಾರೆ ಧರ್ಮದಿಂದಲೇ ಎಲ್ಲ ಪುರುಷಾರ್ಥಗಳು ಹಾಗಾಗಿ ಧರ್ಮವನ್ನು ಆಚರಿಸಬೇಕು ಅಂತೇಳಿ ಹಾಗಾಗಿ ಇಲ್ಲಿ ಕೂಡ ಹಾಗೆ ಧರ್ಮದಿಂದ ಧನವು ಲಭಿಸ್ತದೆ ಅಂತೇಳಿ ಹೇಳ್ತಾರೆ ಆಮೇಲೆ ಧರ್ಮೇಣ ಧನವ ಆಪ್ನೋತಿ ತಪಸ್ಸ ದಿವ್ಯರೂಪತಾಂ ತಪಸ್ಸಿನಿಂದ ಏನು ಸಿಗ್ತದೆ ಧರ್ಮಾಚರಣೆಯಿಂದ ಧನ ಅಂದರೆ ಧರ್ಮದ ಅರ್ಥಶ್ಚ ಕಾಮಶ್ಚ ಅಂತೇಳಿ ಹೇಳಿದ್ದಾರೆ ಅಲ್ಲಿ ಹ್ಞೂ ತತ್ಕಿಮರ್ಥ ಸೇವ್ಯತೆ ಅಂತೇಳಿ ಊರ್ಧ್ವಬಾಹು ವಿರಮ್ಯೇಶ ನಷ್ಟಿತ್ ಶೃಣೋತಿ ಮಾಂ ವೇದವ್ಯಾಸರು ಹೇಳಿದ್ದು ಧರ್ಮದ ಅರ್ಥಶ್ಚ ಕಾಮಶ್ಚ ತತ್ಕಮರ್ಥ ಸೇವ್ಯತೆ ಅಂತೇಳಿ ಯಾಕದನ್ನು ಅನುಸರಿಸೋದಿಲ್ಲ ಯಾರು ಕೂಡ ಧರ್ಮದಿಂದಲೇ ಎಲ್ಲವೋ ಅಂತೇಳಿ ಗೊತ್ತಿದ್ದರೂ ಕೂಡ ಅಂಥೇಳಿ ಈಗ ತಪಸ್ಸಿನಿಂದ ಏನು ಸಿಗ್ತದೆ ದೇವಲೋಕ ಲಭಿಸ್ತದೆ ತಪಸ ದಿವ್ಯರೂಪತಾಂ ಅಂದರೆ ತಪಸ್ಸು ಮಾಡಿದರೆ ದಿವ್ಯರೂಪ ಉಂಟಾಗ್ತದೆ ಅಂದರೆ ಏನಾಗ್ತದೆ ದೇವತ್ವ ಉಂಟಾಗ್ತದೆ ನರತ್ವದಿಂದ ದೇವತ್ವಕ್ಕೆ ಇರ್ಲಿಕ್ಕಾಗ್ತದೆ ತಪಸ್ಸು ಮಾಡಿದರೆ ಅಂಥೇಳಿ ಧರ್ಮದಿಂದ ಧನ ಸಿಗ್ತದೆ ನಿಷ್ಕಾಮಶುದ್ಧಿಮಾಪ್ನೋತಿ ಶುದ್ಧ ಜ್ಞಾನ ಸಂಶಯ ಕೃತ ಆದೌಹಿ ತಪಶ್ಲಾಘ್ಯಂ ದ್ರವ್ಯಧರ್ಮ ಕಲೌಯುಗೇ ನೋಡಿ ನಿಷ್ಕಾಮ ಶುದ್ಧಿಂ ಆಪ್ನೋತಿ ಶುದ್ಧ ಜ್ಞಾನಂ ನ ಸಂಶಯ ನಿಷ್ಕಾಮನಾದವನು ಅಂದರೆ ಫಲ ಇಲ್ಲದೆ ತಪಸ್ಸನ್ನು ಆಚರಿಸಿದರೆ ಕಾ ಯಾವುದೇ ಕಾಮನೆಗಳಿಲ್ಲದೆ ತಪಸ್ಸನ್ನ ಆಚರಿಸಿದರೆ ಶುದ್ಧಿಯನ್ನು ಹೊಂದುತ್ತಾನೆ ಚಿತ್ತಶುದ್ಧಿ ಉಂಟಾಗ್ತದೆ ಅವನಿಗೆ ಶುದ್ಧಿಯ ಜ್ಞಾನಂ ನ ಸಂಶಯ ಚಿತ್ತಶುದ್ಧಿ ಉಂಟಾದರೆ ಅದರಿಂದ ಖಂಡಿತವಾಗಿಯೂ ಸಂಶಯವಿಲ್ಲದಂತೆ ಬ್ರಹ್ಮಜ್ಞಾನ ಕೃತಾದೌ ಹಿ ತಪ ಶ್ಲಾಘ್ಯಂ ದ್ರವ್ಯಧರ್ಮಃ ಕಲವು ಯುಗೇ ಕೃತ ಮೊದಲಾದಂತಹ ಯುಗಗಳಲ್ಲಿ ಕೃತ ತ್ರೇತ ದ್ವಾಪರ ಕಲಿ ಅಂಥೇಳಿ ನಾಲ್ಕು ಯುಗಗಳು ಕೃತ ಮೊದಲಾದ ಯುಗಗಳಲ್ಲಿ ತಪಸ್ಸೇ ಹೆಚ್ಚಾಗಿಯೂ ಶ್ರೇಷ್ಠವಾಗಿಯೂ ಇತ್ತು ಹಿಂದಿನ ಯುಗಗಳಲ್ಲಿ ಕೃತಾದವು ತಪ ಶ್ಲಾಘ್ಯಂ ಶ್ಲಾಘ್ಯವಾದದ್ದು ಪ್ರಶಂಸನೀಯವಾದದ್ದು ಶ್ಲಾಘನೆಗೆ ಯೋಗ್ಯವಾದದ್ದಾಗಿತ್ತು ಹೊಗಳಿಕೆಗೆ ಉಚಿತವಾದದ್ದಾಗಿತ್ತು ದ್ರವ್ಯ ಧರ್ಮ ಕಲವು ಯುಗಿ ಕಲಿಯುಗದಲ್ಲಿ ದ್ರವ್ಯದಿಂದ ಆಗತಕ್ಕಂಥ ಧರ್ಮವೇ ಹೆಚ್ಚಾಗಿರುತ್ತದೆ ಅಂದರೆ ಕಲಿಯುಗದಲ್ಲಿ ತಪಸ್ಸು ಬಹಳ ವಿರಳ ಕಾಣುವಂಥದ್ದು ಸಿಗುವಂಥದ್ದು ಆದರೆ ಹೆಚ್ಚಾಗಿ ದ್ರವ್ಯ ಅಂದರೆ ಹಣ ಹಣ ಬಲವೇ ಇಲ್ಲಿ ಜಾಸ್ತಿ ಅಥವಾ ವಸ್ತುಗಳ ಬಲ ಇದರಿಂದ ವಸ್ತುಗಳ ದಾನ ಮಾಡುವಂಥದ್ದು ಇರ್ಬೋದು ಅಥವಾ ಹಣದಿಂದ ದೊಡ್ಡ ದೊಡ್ಡ ಯಾಗಾದಿಗಳನ್ನು ಮಾಡ್ಬೋದು ಅಥವಾ ದೊಡ್ಡ ದೊಡ್ಡ ಏನಾದರೂ ಧರ್ಮ ಕಾರ್ಯಗಳನ್ನು ಮಾಡುವಂಥದ್ದು ಹಣದಿಂದ ಈ ಉದಾಹರಣೆಗೆ ನಾವು ನೋಡಬಹುದು ಈಗ ಯಾರಿಗೆ ತಿರುಪತಿ ವಜ್ರದ ಕಿರೀಟ ಕೊಡುವಂಥದ್ದು ಅಥವಾ ಬೇರೊಂದು ಕಡೆಗೆ ಚಿನ್ನದ ರಥ ಕೊಡುವಂಥದ್ದು ಅಥವಾ ಹೀಗೆ ಒಂದೊಂದು ಕಡೆಗೆ ಒಂದೊಂದು ಇದೆಲ್ಲ ಹಣಬಲದಿಂದ ದ್ರವ್ಯ ಧರ್ಮ ಇದು ಕಲಿಯುಗದಲ್ಲಿ ಅತ್ಯಂತ ಹೆಚ್ಚಾಗಿ ಕಂಡು ಕೃತಾದಿ ಹಿಂದಿನ ಯುಗಗಳಲ್ಲಿ ತಪಸ್ಸೆ ಅತ್ಯಂತ ಶ್ರೇಷ್ಠವಾಗಿ ಕಾಣಿಸ್ತಾ ಹೆಚ್ಚಾಗಿ ಕೃತೇ ಧ್ಯಾನತ್ ಜ್ಞಾನಸಿದ್ಧಿ ತ್ರೇತಾಯಂ ತಪಸ್ಸಾ ದ್ವಾಪರೇ ಯಜನಾತ್ ಜ್ಞಾನ ಪ್ರತಿಮಾ ಪೂಜೆಯ ಕಲವು ನೋಡಿ ಯಾವ ಯುಗದಲ್ಲಿ ಯಾವುದು ಸಿದ್ಧಿಪ್ರದ ಅಂತೇಳಿ ಹೇಳ್ತಕ್ಕಂಥದ್ದು ಯಾವುದರಿಂದ ಸಾಧನೆ ಆಗ್ತದೆ ಅಂಥೇಳಿ ಕೃತಯುಗದಲ್ಲಿ ಧ್ಯಾನದಿಂದ ಜ್ಞಾನಸಿದ್ಧಿ ಆಗ್ತದೆ ಜ್ಞಾನ ಉಂಟಾಗ್ತದೆ ಬ್ರಹ್ಮಜ್ಞಾನ ಆತ್ಮಜ್ಞಾನ ಅಂದರೆ ನಾನು ಪರಮ ನಾನು ದೇಹವಲ್ಲ ಎನ್ನುತಕ್ಕಂಥ ಜ್ಞಾನ ಕೃತ ಯುಗದಲ್ಲಿ ಧ್ಯಾನದಿಂದ ಉಂಟಾಗ್ತದೆ ಅಂತೆ ಯಾವ ಧ್ಯಾನ ಆತ್ಮ ಧ್ಯಾನದಿಂದಲೇ ಅಂದರೆ ಆವಾಗ ಅಷ್ಟು ಇಂದ್ರಿಯ ನಿಗ್ರಹ ಇರುತ್ತದೆ ನಿಗ್ರಹ ಇರ್ತದೆ ಆವಾಗ ಈಗ ಧ್ಯಾನ ಅಂತೇಳಿ ಹೇಳಿದರೆ ಏನು ಇಂದ್ರಿಯಗಳನ್ನು ಆಯಾಯ ವಿಷಯಗಳಿಂದ ನಿವೃತ್ತಿಗೊಳಿಸಿ ಹಿಮ್ಮೆಟ್ಟಿಸಿ ಅದನ್ನು ಮನಸ್ಸನ್ನು ಏಕಾಗ್ರಗೊಳಿಸಿ ಪರಬ್ರಹ್ಮವನ್ನು ಅಥವಾ ಆತ್ಮವನ್ನು ಧ್ಯಾನಿಸುವಂಥದ್ದು ಇದೇ ಧ್ಯಾನ ಅದನ್ನು ಚಿಂತನೆ ಮಾಡುವಂಥದ್ದು ಇನ್ನು ಈ ಮನಸ್ಸು ಎನ್ನತಕ್ಕಂಥದ್ದು ನಾವು ನೋಡಿ ಕಣ್ಣು ತೆರೆದೇ ಇರ್ತೇವೆ ಆದರೂ ನೋಡಿರೋದಿಲ್ಲ ಯಾವುದನ್ನು ಅಂದರೆ ಮನಸ್ಸಿಲ್ಲಿ ಅಲ್ಲಿ ಇದ್ದರೆ ಮಾತ್ರ ನಮಗೆ ಗೊತ್ತಾಗೋದು ಯಾವುದೇ ಇಂದ್ರಿಯಗಳ ಕೆಲಸ ಅಲ್ಲಿ ಮನಸ್ಸು ಇದ್ದರೆ ಮಾತ್ರ ನಮ್ಗೆ ಗೊತ್ತಾಗ ಕಿವಿಗೆ ಕೇಳುವಂಥದ್ದು ಯಾರೋ ಒಬ್ಬಾಗ ಮಾತಾಡ್ತಾ ಇರ್ತಾರೆ ನಾವು ಯಾವುದೋ ಯೋಚನೆಯಲ್ಲಿದ್ದರೆ ಮನಸ್ಸು ಕಿವಿಯ ಮೂಲಕ ಹೋಗದಿದ್ದರೆ ಅಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಏನು ಹೇಳಿದ್ದಾರೆ ಅಂತೇಳಿ ಹಾಗೆ ಮನಸು ಆಯಾ ಇಂದ್ರಿಯಗಳ ಮೂಲಕ ಪ್ರವರ್ತಿಸಿದಾಗ ಮಾತ್ರ ಅಲ್ಲಿ ಅದರ ಜ್ಞಾನ ಉಂಟಾಗ್ತದೆ ಆ ಇಂದ್ರಿಯಕ್ಕೆ ಹಾಗಾಗಿ ಈ ಮನಸ್ಸನ್ನು ನಾವು ನಿಯಂತ್ರಿಸಿದರೆ ಇಂದ್ರಿಯಗಳನ್ನು ನಿಯಂತ್ರಿಸಿದ ಹಾಗೆ ಯಾಕಂದರೆ ಇಂದ್ರಿಯೇಭ್ಯ ಪರಂ ಮನಃ ಅಂತೇಳಿ ಹೇಳ್ತಾನೆ ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಜಗದ್ಗುರು ಗೀತಾಚಾರ್ಯ ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠವಾದ್ದು ಅತ್ಯಂತ ಬಲವ ಬಲಯುತವಾದ್ದು ಬಲಶಾಲಿ ಹಾಗಾಗಿ ಮನಸ್ಸನ್ನು ನಿಯಂತ್ರಿಸುವಂಥದ್ದು ಅಂತ ಹೇಳಿದರೆ ಏನು ಆಯಾ ಇಂದ್ರಿಯಗಳ ಮೂಲಕ ಮನಸ್ಸನ್ನು ಹರಿಯಗೊಡದೆ ಇರುವಂತಹದ್ದು ಹೊರಕ್ಕೆ ಹೊರಮುಖವಾಗಿ ಅಂತರ್ಮುಖವಾಗಿ ಬೇಕು ಮನಸ್ಸನ್ನು ಇಂದ್ರಿಯಗಳಿಂದ ಮನಸ್ಸನ್ನು ಹಿಂದಕ್ಕೆ ತಂದು ಆ ಮನಸ್ಸನ್ನು ನಮ್ಮ ಈ ಮನಸ್ಸಿಗೆ ಯಾವುದು ಪ್ರಚೋದನೆಯ ಶಕ್ತಿ ಇದೆ ಮೂಲ ಚೈತನ್ಯ ಶಕ್ತಿ ಇದೆ ಅದರಲ್ಲೇ ಲಯಗೊಳಿಸುವಂತಹದ್ದು ಮನಸ್ಸನ್ನು ಪ್ರೇರಣೆ ಮಾಡತಕ್ಕಂಥದ್ದು ಯಾವುದಿದೆ ಅದರಲ್ಲಿ ಮನಸ್ಸನ್ನು ನೆಲೆಸಿದಾಗ ನಿಲ್ಲಿಸಿದಾಗ ಏನಾಗ್ತದೆ ಧ್ಯಾನ ಸಿದ್ಧಿಸ್ತದೆ ಅಂಥೇಳಿ ಗೀತಾಶಾಸ್ತ್ರ ಅರ್ಥ ವಿವೇಕದಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅವಧೂತರು ಅವರು ಹೇಳ್ತಾರೆ ಹೀಗೆ ಇದು ಧ್ಯಾನದ ಒಂದು ಬಗೆ ಅಂತಹ ಧ್ಯಾನ ಕಲ್ ಕೃತಯುಗದಲ್ಲಿ ಧ್ಯಾನದಿಂದಲೇ ಜ್ಞಾನಸಿದ್ಧಿ ಆಗ್ತಿತ್ತಂತೆ ಆ ಧ್ಯಾನ ಸಿದ್ಧಿಸಿತ್ತು ಆವಾಗ ಆಗಿನ ಜನರಿಗೆ ಕೃತೇ ಧ್ಯಾನಾತ್ ಜ್ಞಾನಸಿದ್ಧಿ ತ್ರೇತಾಯಾಮ ತಪಸ್ಸಾ ತಥ ತ್ರೇತಾಯುಗದಲ್ಲಿ ತಪಸ್ಸು ಪ್ರಧಾನವಾಗಿತ್ತು ತಪಸ್ಸಿನಿಂದ ಜ್ಞಾನ ಉಂಟಾಗ್ತದೆ ದ್ವಾಪರೇ ಯಜನಾತ್ ಜ್ಞಾನ ದ್ವಾಪರ ಯುಗದಲ್ಲಿ ಯಜ್ಞ ಅಥವಾ ಕರ್ಮ ಇದರಿಂದ ಜ್ಞಾನ ಉಂಟಾಗ್ತಿತ್ತು ಪ್ರತಿಮಾ ಪೂಜೆಯ ಕಲವು ಕಲಿಯುಗದಲ್ಲಿ ದೇವತಾ ವಿಗ್ರಹವನ್ನು ಪೂಜಿಸುವುದರಿಂದ ಜ್ಞಾನ ಉಂಟಾಗ್ತದೆ ಅಂತೇಳಿ ಹೇಳ್ತಾರೆ ನೋಡಿ ಪ್ರತಿಮಾ ಪೂಜೆಯ ಕಲವು ಇನ್ನೊಂದು ಕಡೆ ದಾನ ಏನಂತೇಳಿ ಹೇಳ್ತಾರೆ ಕಲಿಯುಗದಲ್ಲಿ ದಾನ ದಾನ ದಾನದಿಂದಲೇ ಧರ್ಮ ದಾನ ಜಾಸ್ತಿ ಕಲಿಯುಗದಲ್ಲಿ ಅಥವಾ ನಾಮಜಪ ಕಲಿಯುಗದಲ್ಲಿ ಶ್ರೇಷ್ಠ ಅಥವಾ ಕಲಿಯುಗದಲ್ಲಿ ಸುಲಭೋಪಾಯ ನಾಮಜಪ ಭಗವಂತನ ಅಥವಾ ದಾನ ಧರ್ಮಗಳು ಇದು ಕಲಿಯುಗದಲ್ಲಿ ಹೇಳಿದಂಥ ಧರ್ಮ ಅಂತೇಳಿ ಹೇಳ್ತಾರೆ ಇದರಲ್ಲಿ ಪ್ರತಿಮಾ ಪೂಜೆ ವಿಗ್ರಹದ ಪೂಜೆ ದೇವರ ದೇವತಾ ವಿಗ್ರಹದ ಪೂಜೆ ಅದರಿಂದ ಜ್ಞಾನ ಉಂಟಾಗ್ತದೆ ಕಲಿಯುಗದಲ್ಲಿ ಅಂತೇಳಿ ಹೇಳ್ತಾರೆ ಕೃತೆ ಧ್ಯಾನಾತ್ ಜ್ಞಾನಸಿದ್ಧಿ ತ್ರೇತಪಸ ದ್ವಾಪರಿಯನಾಥ ಜ್ಞಾನ ಪ್ರತಿಮಾಪೂಜೆಯ ಕಲೌ ಅಂಥೇಳಿ ಯಾದೃಶ್ಯ ಪುಣ್ಯಪಾಪಂ ವಾದೃಶ್ ಫಲಮೇವ ಹಿ ದ್ರವ್ಯದೇಹಾಂಗಭೇದೇನ ನ್ಯೂನವೃದ್ಧಿಕ್ಷಯಾಧಿಕಂ ಅಂದರೆ ಯಾದೃಶಂ ಪುಣ್ಯಪಾಪ ತಾದೃಶಂ ಫಲಮೇವ ಹಿ ಪುಣ್ಯಪಾಪಗಳು ಯಾವ ರೀತಿಯಾಗಿ ಸಂಪಾದಿಸಲ್ಪಟ್ಟಿರ್ತದೋ ಆ ರೀತಿಯಾದ ಫಲವೇ ನಮಗೆ ಸಿಗ್ತದೆ ನಾವು ಯಾವ ರೀತಿ ಪುಣ್ಯ ಮಾಡಿದ್ದೇವೆ ಆ ರೀತಿಯ ಫಲ ಯಾವ ರೀತಿಯ ಪಾಪ ಮಾಡಿದ್ದೇವೆ ಆ ರೀತಿಯ ಫಲ ಅದಕ್ಕೆ ಸರಿಯಾಗಿ ಸಿಗ್ತದೆ ದ್ರವ್ಯ ದೇಹ ಅಂಗಭೇದ ನ್ಯೂನವೃದ್ಧಿಕ್ಷಯಾಧಿಕಂ ದ್ರವ್ಯ ಮತ್ತು ಶರೀರಗಳಿಂದ ನ್ಯೂನ ವೃದ್ಧಿ ಹೆಚ್ಚಾದ ಅಥವಾ ಕಮ್ಮಿಯಾದಂತಹ ಯಾವ ಆಚರಣೆಗಳಿರ್ತದೆ ಕರ್ಮಗಳು ಅದರ ಫಲವು ಕೂಡ ಅದೇ ರೀತಿಯಾಗಿ ಹೆಚ್ಚು ಅಥವಾ ಕಮ್ಮಿ ಆಗ್ತದೆ ಅಂತೇಳಿ ಹೇಳ್ತಕ್ಕಂಥದ್ದಿಲ್ಲಿ ದ್ರವ್ಯ ಮತ್ತು ಶರೀರಗಳಿಂದ ಲೋಪವಾಗಿ ಮಾಡುವಂತಹ ಕರ್ಮದ ಫಲವು ಕ್ರಮವಾಗಿ ಕ್ಷಯಿಸ್ತದೆ ಅಂಥೇಳಿ ಒಂದು ಅರ್ಥ ಇನ್ನೊಂದು ಅರ್ಥ ಏನು ನ್ಯೂನವೃದ್ಧಿ ಕ್ಷಯಾಧಿಕಂ ಕಡಿಮೆ ಹೆಚ್ಚು ನಾಶ ಎಲ್ಲ ಉಂಟಾಗುವಂಥದ್ದು ಈ ದ್ರವ್ಯ ದೇಹಾಂಗ ಭೇದೇನ ಮಾಡತಕ್ಕಂತಹ ಧರ್ಮ ಯಾವ ರೀತಿ ಇರ್ತದೆ ಅದಕ್ಕೆ ಸರಿಯಾಗಿ ಫಲ ಸಿಗ್ತದೆ ಅಂಥೇಳಿ ಹೆಚ್ಚು ಕಡಿಮೆ ಆಗುವಂಥದ್ದು ಅದರಿಂದಾಗಿ ಮಾಡುವಂತಹ ಒಂದು ಯಾವ ಭಾವ ಇರ್ತದೆ ಉದ್ದೇಶ ಯಾವುದಿರ್ತದೆ ಅದರ ಹಿಂದೆ ಎನ್ನತಕ್ಕಂಥದ್ರ ಮೇಲೆ ಹಾಂ ಅದರ ಆಧಾರದಲ್ಲಿ ಅದರ ಫಲ ಸಿಗ್ತದೆ ಅಧರ್ಮೋ ಹಿಂಸಕಾರ ರೂಪೋ ಧರ್ಮಸ್ತು ಸುಖರೂಪಕ ಅಧರ್ಮ್ದುಖಮಾಪ್ನೋತಿ ಧರ್ಮಾದ್ವೈ ಸುಖಮೇ ಧತೆ ಅಧರ್ಮವು ಹಿಂಸಾರೂಪವಾದ್ದು ಧರ್ಮವು ಸುಖರೂಪವಾದ್ದು ಅಧರ್ಮದಿಂದ ದುಃಖವನ್ನು ಹೊ ಧರ್ಮದಿಂದ ಖಂಡಿತವಾಗಿಯೂ ಸುಖವು ಸಿಗ್ತದೆ ಸುಖವನ್ನು ಹೊಂದುತ್ತಾನೆ ಅದಕ್ಕಾಗಿ ಹೇಳಿದ್ದೆ ಧರ್ಮವು ರಕ್ಷತೆ ರಕ್ಷಿತ ಅಂತೇಳಿ ಧರ್ಮವನ್ನು ರಕ್ಷಿಸುವವನನ್ನು ಧರ್ಮವೇ ರಕ್ಷಿಸ್ತದೆ ವಿದ್ಯಾತ್ ದುರ್ವೃತ್ತಿತೋ ದುಃಖಂ ಸುಖಂ ವಿದ್ಯಾತ್ ಸುವೃತ್ತಿ ದುರ್ವೃತ್ತಿ ಅಂದರೆ ದುರಾಚಾರದಿಂದ ದುಷ್ಟ ಕಾರ್ಯಗಳಿಂದ ಕರ್ಮಗಳಿಂದ ಆಚಾರದಿಂದ ನಡವಳಿಕೆಯಿಂದ ದುಃಖ ಉಂಟಾಗ್ತದೆ ಅಂಥೇಳಿ ತಿಳಿಯಬೇಕು ವಿದ್ಯಾತ್ ಸುಖಂ ವಿದ್ಯಾತ್ ಸುವೃತ್ತಿ ಸದಾಚಾರದಿಂದ ಸುಖವು ಲಭಿಸುತ್ತದೆ ಅಂತೇಳಿ ತಿಳಿಯಬೇಕು ವಿದ್ಯಾತ್ ವಿಧ್ಞಾನೆ ಧಾತು ವೇದ ಅಂತೇಳಿ ಬಂದದ್ದು ಅದರಿಂದಲೇ ವೇದ ಪದದ ಮೂಲ ವಿದ್ ಧರ್ಮಾರ್ಜನ ಮತಃಕುರ್ಯಾತ್ ಭೋಗ ಮೋಕ್ಷ ಪ್ರಸಿದ್ಧಯೇ ಹಾಗಾಗಿಯೇ ಭೋಗಕ್ಕೂ ಅಂದರೆ ಸುಖ ಲೌಕಿಕವಾದಂಥ ಸುಖಕ್ಕೂ ಮೋಕ್ಷಕ್ಕೂ ಅಂದರೆ ಪಾರಲೌಕಿಕವಾದ ಪಾರಮಾರ್ಥಿಕವಾದ ಸುಖಕ್ಕೂ ಮರಣೋೋತ್ತರವಾದಂತಹ ಪಾರಲೌಕಿಕ ಸುಖಕ್ಕೂ ಕೂಡ ಇವೆರಡಕ್ಕೂ ಕೂಡ ಇದರಡು ಸಿದ್ಧಿ ಆಗಬೇಕಿದ್ರೆ ಧರ್ಮಾರ್ಜನ ಅತ ಕುರ್ಯಾತ್ ಧರ್ಮದ ಅರ್ಜನೆ ಅಂದರೆ ಸಂಪಾದನೆಯನ್ನು ಮಾಡಬೇಕು ಅರ್ಜಿಸಬೇಕು ಧರ್ಮವನ್ನು ಸಂಪಾದನೆ ಮಾಡಬೇಕು ಅಂತೇಳಿ ಭೋಗ ಮೋಕ್ಷ ಎರಡಕ್ಕೂ ಅದೆರಡು ಬೇಕು ಅಂತಿದ್ದರೆ ಸಕುಟುಂಬ ವಿಪ್ರ ಚತುರ್ಜನಯುತಸ ಶತವರ್ಷಸ ವೃತ್ತಿಂತು ದ್ರಹ್ಮಲೋಕದ ಅಂದರೆ ಸಕುಟುಂಬಸ್ಯ ವಿಪ್ರಸ್ಯ ಕುಟುಂಬದಿಂದ ಕೂಡಿದ್ದು ಚತುರ್ಜನಯುತ ನಾಲ್ಕು ಜನಗಳೊಡನೆ ಇರುವಂತಹ ಶತವರ್ಷಸ ವೃತ್ತಿಂತೂ ಸದಾಚಾರ್ಯಾದಂತಹ ಬ್ರಾಹ್ಮಣನಿಗೆ ನೂರು ವರ್ಷ ಪರ್ಯಂತ ಜೀವನವನ್ನು ಕಲ್ಪಿಸಿದರೆ ದದ್ಯಾತ್ ತತ್ ಬ್ರಹ್ಮಲೋಕದ ಬ್ರಹ್ಮಲೋಕು ಲಭಿಸ್ತದೆ ನೋಡಿ ಸಕುಟುಂಬ ವಿಪ್ರಸ್ಯ ಚತುರ್ಜನ ಯುತಸ ನಾಲ್ಕು ಜನ ಇರತಕ್ಕಂಥ ಒಂದು ಸಂಸಾರ ಅಂತೇಳಿ ಹೇಳಿದ್ ನಾಲ್ಕು ಅಂದರೆ ನಾಲ್ಕು ಜನ ಇರತಕ್ಕಂಥ ಒಂದು ಬ್ರಾಹ್ಮಣ ಕುಟುಂಬಕ್ಕೆ ಶತವರ್ಷಸ ವೃತ್ತಿ ದದ್ಯಾ ನೂರು ವರ್ಷಗಳ ಕಾಲ ಅವನಿಗೆ ಒಂದು ಅವನನ್ನು ಅವನಿಗೊಂದು ಉದ್ಯೋಗವನ್ನು ಕೊಟ್ಟು ಅಥವಾ ಅವನಿಗೊಂದು ಆಶ್ರಯವನ್ನು ಕೊಟ್ಟರೆ ಜೀವನಾಧಾರವನ್ನು ಒದಗಿಸಿದರೆ ಅವನಿಗೆ ಆ ಒದಗಿಸಿದಂಥವನಿಗೆ ಬ್ರಹ್ಮಲೋಕವು ಸಿಗ್ತದೆ ಹ್ಞೂ ಒಬ್ಬ ವೇದಾಧ್ಯಾಯಿಗೆ ಸದಾಚಾರಿಯಾದ ವಿಪ್ರನಿಗೆ ವಿಪ್ರ ಅಂದರೆ ವಿಪ್ರಹ ಅಂಥವನಿಗೆ ನೂರು ವರ್ಷಗಳ ಕಾಲ ಜೀವನ ಆಧಾರ ಅವನ ಜೀವನ ಅವನ ಕುಟುಂಬಕ್ಕೆ ಸಂಪೂರ್ಣ ಜೀವನಾಧಾರವನ್ನು ಯಾವನ್ನು ಒದಗಿಸ್ತಾನೋ ಅಂಥವನಿಗೆ ಬ್ರಹ್ಮಲೋಕ ಸಿಗ್ತದೆ ಅಂತೇಳಿದೆ ಸಹಸ್ರಂತು ಬ್ರಹ್ಮಲೋಕ ಪ್ರದಂ ವಿದು ಸಹಸ್ರಸ್ಯ ಕುಟುಂಬಸ್ಯ ಪ್ರತಿಷ್ಠಾಂ ಕ್ಷತ್ರಿಯ್ಚರೇತ್ ಕ್ಷತ್ರಿಯನು ಸಾವಿರ ಸಂಸಾರಗಳ ಜೀವನವನ್ನು ಕಲ್ಪಿಸಿ ಸಲಹಬೇಕು ಸಹಸ್ರ ಕುಟುಂಬ ಪ್ರತಿಷ್ಠಾಂ ಕ್ಷತ್ರಿಯ ಚರೇತ್ ಅದೇ ಒಬ್ಬ ಕ್ಷತ್ರಿಯ ಅಂತ ಹೇಳಿದರೆ ಒಂದು ಸಂಸಾರಗಳ ಜೀವನವನ್ನು ಕಲ್ಪಿಸಿ ಸಲಹಬೇಕು ಅಂದರೆ ತನ್ನದೇ ಸಂಸಾರ ಎಂತಕ್ಕಂಥ ದೃಷ್ಟಿಯಲ್ಲಿ ತನ್ನ ಕುಟುಂಬದವರು ಎಂತಕ್ಕಂಥ ಪ್ರೀತಿಯಿಂದ ಒಂದು ಸಾವಿರ ಸಾವಿರಾರು ಸಂಸಾರಗಳನ್ನು ಅವನು ಸಲಹಬೇಕು ಪೋಷಿಸಬೇಕು ರಕ್ಷಣೆ ಮಾಡಬೇಕು ಹಾಗೆಯೇ ಚಾಂದ್ರಾಯಣ ಸಹಸ್ರಮಂತು ಬ್ರಹ್ಮಲೋಕಪ್ರದಂ ಸಾವಿರ ಬಾರಿ ಚಾಂದ್ರಾಯಣ ವ್ರತವನ್ನು ಮಾಡಿದರೆ ಬ್ರಹ್ಮಲೋಕವು ಸಿಗ್ತದೆ ಅಂತ ಹೇಳ್ತಾರೆ ಇಂದ್ರಲೋಕ ಪ್ರದಂ ವಿದ್ಯಾುತಂ ಬ್ರಹ್ಮಲೋಕದಂ ಯಾಂದೇವತಾಂ ಪುರಸ್ಕೃತ್ಯ ದಾನಮಾಚರತೆ ನರಹೋ ತತ್ತಲ್ಲೋಕಮಾಪ್ನೋತಿ ಇತಿ ವೇದ ವಿದೋ ವಿದುಹು ಅಂದರೆ ಇಂದ್ರಲೋಕ ಪ್ರದಂ ವಿದ್ಯಾ ಅಯೂತಂ ಬ್ರಹ್ಮಲೋಕದಂ ಕ್ಷತ್ರಿಯನು ಸಾವಿರ ಸಂಸಾರಗಳ ಜೀವನವನ್ನು ಕಲ್ಪಿಸಿದರೆ ಅವನಿಗೆ ಸ್ವರ್ಗ ಸಿಗ್ತದೆ ಇಂದ್ರಲೋಕ ಪ್ರದಂ ವಿದ್ಯಾತ್ ಅಯೂತಂ ಈಗ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ದು ಸಹಸ್ರಸ ಕುಟುಂಬಸ್ಯ ಪ್ರತಿಷ್ಠಾಂ ಕ್ಷತ್ರಿಯ ಚರೇತ್ ಇಂದ್ರಲೋಕ ಪ್ರದಂ ಸಾವಿರ ಕುಟುಂಬಗಳನ್ನು ಸಂರಕ್ಷಣೆ ಮಾಡಿದರೆ ಇಂದ್ರಲೋಕವು ಸಿಗ್ತದೆ ಅವನಿಗೆ ಹಾಗೆಯೇ ವಿ ಬ್ರಹ್ಮಲೋಕ ಹತ್ತು ಕುಟುಂಬಗಳನ್ನು ಸಲಹೆ ಇದ್ರೆ ಆಯೂತ ಅಂದರೆ ಹತ್ತು ಬ್ರಹ್ಮಲೋಕ ಬ್ರಹ್ಮಲೋಕ ಲಭಿಸ್ತದೆ ಯಾಂ ದೇವತಾಂ ಪುರಸ್ಕೃತ್ಯ ದಾನಮಾಚರತೆ ನರಹ ಮನುಷ್ಯನಾದವನು ಯಾವ ದೇವತೆಯನ್ನು ಪುರಸ್ಕರಿಸಿ ದಾನ ಮಾಡ್ತಾನೋ ತತ್ತ ಲೋಕಮವಾಪ್ನೋತಿ ಇತಿ ವೇದವಿದೋ ವಿಧು ಆ ದೇವತೆಯ ಲೋಕವನ್ನೇ ಅವನು ಪಡೀತಾನೆ ಅರ್ಥಹೀನ ಸದಾ ಕುರ್ಯಾತ್ ತಪಸಾಂ ಅರ್ಜನಂ ತಥಾ ಅಂದ್ರೆ ಇಲ್ಲಿ ಯಾವ ದೇವತೆ ಅಂದ್ರೆ ಉದಾಹರಣೆಗೆ ಒಂದು ದೇವಸ್ಥಾನ ಇದೆ ಯಾವುದೋ ಒಂದು ದೇವಸ್ಥಾನ ಹ್ಞೂ ಈಗ ವಿಷ್ಣುವಿನ ದೇವಸ್ಥಾನ ಇದೆ ಅಂತಿಟ್ಕೊಳ್ಳೋಣ ಆವಾಗ ವಿಷ್ಣು ದೇವಸ್ಥಾನದ ಒಂದು ಯಾವುದೋ ಧಾರ್ಮಿಕ ಕಾರ್ಯಕ್ಕೆ ದೇವಸ್ಥಾನದ ಪ್ರಮುಖರು ಸೇರ್ಬೋದು ಅಥವಾ ಇತರ ದೇವಸ್ಥಾನದಲ್ಲಿ ವಿನಿಯೋಗ ಏನೋ ಅವನು ಮಾಡಿದ್ದಾನೆ ದ ದಾನ ಮಾಡಿದ್ದಾನೆ ಅಂತೇಳಿ ಆದರೆ ಆವಾಗ ಅವನು ವಿಷ್ಣು ಲೋಕವನ್ನು ಪಡೀತಾನೆ ಶಿವನ ದೇವಸ್ಥಾನ ಆದರೆ ಶಿವಲೋಕ ಅಂದರೆ ಯಾವ ಯಾವ ದೇವತೆಯನ್ನು ಮುಂದಿಟ್ಟುಕೊಂಡು ಆ ದೇವತೆಯ ಒಂದು ದೇವತಾ ಕಾರ್ಯಕ್ಕಾಗಿ ಅವನು ವಿನಿಯೋಗ ಮಾಡಿದರೆ ದಾನಾದಿಗಳನ್ನು ಮಾಡಿದರೆ ಅವನಿಗೆ ಆಯಾ ಲೋ ದೇವತೆಯ ಲೋಕವೇ ಸಿಗ್ತದೆ ಅಂತೇಳಿ ಹೇಳ್ತಾರೆ ವೇದವಿಧ ವಿಧುಹು ವೇದವನ್ನು ಬೆಳೆದ ತಿಳಿದವರು ಹೇಳ್ತಾರೆ ಅರ್ಥಹೀಗಿನ ಸದಾ ಕುರಿಯಾತ್ ತಪಸಾಂ ಅರ್ಜನಂ ತಥಾ ದ್ರವ್ಯವಿಲ್ಲದವನು ತಪಸ್ಸನ್ನೇ ಆಚರಿಸಬೇಕಾಗ್ತದೆ ಅರ್ಥಹೀನ ಅಂದ್ರೇನು ಅರ್ಥ ಅಂದರೆ ಹಣ ಹಣ ಇಲ್ಲದವನು ತಪಸ್ಸಿನಿಂದಲೇ ಸಂಗ್ರಹವನ್ನು ಮಾಡಬೇಕು ಏನು ಪುಣ್ಯ ಸಂಗ್ರಹ ಸಂಪತ್ತಿರುವವನು ಸಂಪತ್ತಿನಿಂದ ಪುಣ್ಯ ಸಂಗ್ರಹವನ್ನು ಮಾಡಬೇಕು ಅದನ್ನು ದಾನಾದಿಗಳನ್ನು ಸದ್ವಿನಿಯೋಗ ಮಾಡುವ ಮೂಲಕ ದೇವತಾ ಕಾರ್ಯಗಳನ್ನು ನಡೆಸುವ ಮೂಲಕ ಧರ್ಮ ಕಾರ್ಯಗಳನ್ನು ಲೋಕಹಿತ ಕಾರ್ಯಗಳನ್ನು ಮಾಡುವ ಮೂಲಕ ಹೀಗೆ ತೀರ್ಥಾಚ ತಪಸಾ ಪ್ರಾಪ್ಯ ಸುಖಮಕ್ಷಯ್ಯ ಅಶ್ನು ತೀರ್ಥಯಾತ್ರೆಯಿಂದ ಉಂಟಾಗತಕ್ಕಂತಹ ಸುಖಕ್ಕಿಂತಲೂ ತೀರ್ಥಾತ್ ಚ ತಪಸಾ ಪ್ರಾಪ್ಯ ಸುಖಂ ಅಕ್ಷಯ್ಯಂ ಅಶ್ನು ತಪಸ್ಸಿನಿಂದ ಸುಖವೇ ಅಕ್ಷಯವಾದದ್ದು ನಾಶವಿಲ್ಲದ್ದು ಹ್ಞೂ ತೀರ್ಥಯಾತ್ರೆಯಿಂದ ಉಂಟಾಗುವಂಥ ಸುಖ ಅದು ಕೇವಲ ಪುಣ್ಯಪ್ರದವಾದದ್ದು ಪುಣ್ಯ ಕ್ಷೀರ್ಣವಾದಾಗ ಪುಣ್ಯವು ಕ್ಷಯಿಸಿದಾಗ ಅನುಭವಿಸಿದಾಗ ಮುಗೀತದೆ ಅದು ಹಾಂ ಪುನಃ ಮೊದಲಿನಾಗೆ ಆಗ್ತದೆ ಆದರೆ ಅಂದರೆ ಅದು ಶಾಶ್ವತವಾದ್ದಲ್ಲ ಆದರೆ ತಪಸ್ಸಿನಿಂದ ಸಿಕ್ಕತಕ್ಕಂಥ ಅದು ಚಿತ್ತಶುದ್ಧಿ ಚಿತ್ತಶುದ್ಧಿಯಿಂದ ಜ್ಞಾನ ಉಂಟಾಗ್ತದೆ ಅದರಿಂದ ಮೋಕ್ಷ ಬಿಡುಗಡೆ ಅದು ಪೂರ್ಣ ಅಂದರೆ ಸ್ಥಿರವಾದಂತಹ ಒಂದು ಸುಖ ತೀರ್ಥಾಚ ತಪಸಾ ಪ್ರಾಪ್ಯ ಸುಖಮಕ್ಷಯ್ಯಮಶ್ನು ಅರ್ಥಾರ್ಜನ ಮಥೋವಕ್ಷ್ಯೆ ನ್ಯಾಯತಃ ಸುಸಮಾಹಿತ ನ್ಯಾಯದಿಂದ ಹಣವನ್ನು ಸಂಪಾದನೆ ಹೇಗೆ ಮಾಡಬೇಕು ಎಂಬ ಬಗ್ಗೆ ನಾನು ಇನ್ನು ಮುಂದೆ ಹೇಳ್ತೇನೆ ಅಂತೇಳಿ ಅಂದರೆ ನೋಡಿ ಹಣ ಸಂಪಾದನೆಯನ್ನು ಯಾವ ರೀತಿ ಮಾಡಬೇಕು ಅದು ಕೂಡ ಇದರಲ್ಲಿ ಬರ್ತದೆ ಹೀಗೆ ಬಹಳಷ್ಟು ವಿಚಾರಗಳನ್ನು ಇದರಲ್ಲಿ ಯಾರು ಸೂತ ಮುನಿಗಳು ಅಂದರೆ ವ್ಯಾಸರ ಸೂತ ಮುನಿಗಳಿಗೆ ಉಪದೇಶಿಸಿದ್ದು ಅದನ್ನು ಇಲ್ಲಿ ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ ಯಾವ ರೀತಿಯಲ್ಲಿ ನ್ಯಾಯದ ರೀತಿಯಲ್ಲಿ ಧನ ಸಂಪಾದಿಸುವಂಥದ್ದು ಹೇಗೆ ನ್ಯಾಯಮಾರ್ಗದಲ್ಲಿ ಅರ್ಥಾರ್ಜನ ಅಥಃ ವಕ್ಷ್ಯೇ ಇನ್ನು ಮುಂದೆ ಅಥಃ ಅಂದರೆ ನಂತರ ನಂತರ ಬಳಿಕ ಹೇಳುವೆನು ನ್ಯಾಯತಃ ಸುಸಮಾಹಿತ ನ್ಯಾಯಮಾರ್ಗದಲ್ಲಿ ಯಾವ ರೀತಿ ಹಿಂದೆಯೇ ನಿಗ್ರಹವನ್ನು ಮಾಡಿ ಧನ ಸಂಪಾದನೆ ಮಾಡಬಹುದು ಅಂದರೆ ಸುಸಮಾಹಿತ ಸಮಾಹಿತ ಅಂದರೆ ಹಾಗೆ ನಿಗ್ರಹವನ್ನು ಮಾಡಿ ಮನಸ್ಸು ನಿಗ್ರಹ ಅಂದರೆ ಧರ್ಮ ಮಾರ್ಗದಲ್ಲೇ ಅಚಲವಾಗಿ ಇದ್ದುಕೊಂಡು ಯಾವ ರೀತಿ ನ್ಯಾಯ ರೀತಿಯಲ್ಲಿ ಸಂಪಾದನೆಯನ್ನು ಮಾಡಬಹುದು ಹಣ ಸಂಪಾದನೆ ಅಂತೇಳಿ ಹೇಗೆ ಮಾಡಬೇಕು ಎನ್ನತಕ್ಕಂಥದ್ದು ನ್ಯಾಯಮಾರ್ಗದಲ್ಲಿ ಅದ್ರ ಬಗ್ಗೆ ಮುಂದೆ ನಾವು ನೋಡೋಣ ಹರಿಹಿ ಓಂ ತತ್ ಸತ್